ಉಪಸಂಹಾರ ಈ ಲೇಖನ ಮಾಲೆಯಲ್ಲಿ ಚಿತ್ರಿಸಿರುವ ಸಮಾಜ ಚಿತ್ರಗಳು ವಿಶೇಷವಾಗಿ ವೈದಿಕ ಬ್ರಾಹ್ಮಣರಿಗೆ ಸಂಬಂಧಪಟ್ಟವು ಪೂರ್ವಕಾಲದ ವೈದಿಕ ಮಂಡಳಿ ನಮ್ಮ ದೇಶದ ಸಂಪತ್ತಿನಲ್ಲಿ ಒಂದು ಬಹು ಮುಖ್ಯವಾದ ಭಾಗವೆಂದು ನಾನು ಎಣಿಸಿದ್ದೇನೆ ಮತ್ತು ಹಾಗೆ ಅಭಿಪ್ರಾಯವುಳ್ಳವರು ನೂರಾರು ಮಂದಿ ಈಗಲೂ ಇದ್ದಾರೆಂದು ನಂಬಿಕೊಂಡಿದ್ದೇನೆ ನಮ್ಮ ದೇಶದ ಸಂಪತ್ತು ಇರುವುದು ನಮ್ಮ ವೇದಶಾಸ್ತ್ರಗಳಿಗೆ ಹೊರತು ಬೇರೆ ಕಡೆಯಲ್ಲ ಯುದ್ಧ ಸಾಮಗ್ರಿಯ ವಿಷಯದಲ್ಲಿಯೂ ಯಂತ್ರ ಕಾರ್ಖಾನೆಗಳ ವಿಷಯದಲ್ಲಿಯೂ ಕೆರೆ ಕಾಲುವೆ ಕಟ್ಟಡಗಳ ವಿಷಯದಲ್ಲಿಯೂ ಇನ್ನೂ ನಾಲ್ಕಾರು ಲೌಕಿಕ ಸಂಪತ್ತುಗಳ ವಿಷಯದಲ್ಲಿಯೂ ನಮ್ಮ ದೇಶ ಪ್ರಸಿದ್ಧವಾಗಬೇಕೆಂದು ಪ್ರಗತಿ ಪಡೆಯಬೇಕೆಂದು ಸಮಸ್ತ ಭಾರತೀಯರು ಆಶೆಪಟ್ಟುಕೊಂಡಿದ್ದಾರೆ ಅದು ಸ್ವಾಭಾವಿಕವಾದದ್ದು ಹೌದು ನ್ಯಾಯವಾದದ್ದು ಹೌದು ಈ ಬಗೆಯ ಸಂಪತ್ತಿನ ಸಂಪಾದನೆ ಒಂದು ದೊಡ್ಡ ಪೌರುಷ ಸಿದ್ದಿ ಎನ್ನು ಯಾವ ಅಭ್ಯಂತರವೂ ಇಲ್ಲ ಆದರೆ ಈ ಬೌದ್ಧ ಸಂಪತ್ಸಾಧನೆಯಲ್ಲಿ ಇಂಡಿಯಾದ ದೇಶವು ಎಷ್ಟು ಮುಂದುವರಿದರು ಅದಕ್ಕೆ ಸ್ಪರ್ಧಿಗಳಾದವರು ಎಷ್ಟೋ ದೇಶಗಳವರಿರುತ್ತಾರೆ ಇಂಡಿಯಾವು ಬೌದ್ಧ ಸಾಹಸಗಳಲ್ಲಿ ಇಂಗ್ಲೆಂಡು ಜರ್ಮನಿ ಅಮೆರಿಕಾ ರಷ್ಯಾಗಳಿಗೆ ಎಂದಾದರೂ ಸಮಾನವಾದೀತೆಂದು ನಾವು ಆಶೆಪಟ್ಟುಕೊಳ್ಳುವುದೇ ಮಹಾಸಾಹಸವೆಂದು ನನಗನಿಸುತ್ತದೆ ನಾವು ಪ್ರಯತ್ನ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 ಯಾರು ನಮ್ಮ ದೇಶದ ಆಧ್ಯಾತ್ಮಿಕ ಸಂಸ್ಕೃತಿಯ ವಿದ್ಯೆಯನ್ನು ಅದಕ್ಕೆ ಅಂಗಭೂತವಾದ ಕಲೆಗಳನ್ನು ಸಂಪ್ರದಾಯ ರೂಡಿಗಳನ್ನು ಅನೂಚಾನವಾಗಿ ಕಾಪಾಡಿಕೊಂಡು ಬಂದಿರುತ್ತಾರೋ ಅವರು ದೇಶದ ಸಂಸ್ಕೃತಿ ಸಂಪತ್ತಿನ ಮೂಲ ನಿಧಿಯನ್ನು ಕಾಪಾಡಿದವರಾಗುತ್ತಾರೆ ಅವರೇ ಭಾರತೀಯ ಸಂಸ್ಕೃತಿಯ ದೀವಾಳ ಅಂಥವರು ಹೀಗೆ ಐವತ್ತು ಅರವತ್ತು ವರ್ಷಗಳ ಹಿಂದೆ ಹೀಗೆ ಜೀವನ ನಡೆಸುತ್ತಿದ್ದರು ನವ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 ಪದ್ರವವು ಆದ ಜೀವನವನ್ನು ನಡೆಸಿಕೊಂಡಿರುವ ವೈದಿಕರು ಶಾಸ್ತ್ರಿಗಳು ಈಗಲೂ ಅಲ್ಲಲ್ಲಿರಬಹುದು ಉತ್ತರ ಕರ್ನಾಟಕ ಗೋಕರ್ಣ ಪ್ರಾಂತದಲ್ಲಿ ಅಂತ ವೈದಿಕ ಮಹನೀಯರು ಈಗಲೂ ಇದ್ದಾರೆಂದು ನಾನು ಕೇಳಿ ಸಂತೋಷಪಟ್ಟಿದ್ದೇನೆ ಆದರೆ ಅಂಥವರು ನಮ್ಮ ದೇಶದಲ್ಲಿ ಇನ್ನಷ್ಟು ವಶ ಇನ್ನಷ್ಟು ದಶಮಾನಗಳು ಇರಲಾದೀತು ಈ ಹೊತ್ತಿನ ಜೀವನ ಸಂದರ್ಭಗಳು ಅವರಿಗೆ ಪ್ರತಿಕೂಲವಾಗಿಲ್ಲವೆ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 ವಿಧೇಯರಾಗತಕ್ಕವರೆಂದು ಸೂಚನೆಯಾಗುತ್ತದೆ ಈ ಬಗೆಯ ದೈನ್ಯವು ಯಾರಿಗೂ ಒಳ್ಳೆಯದಲ್ಲ ವೈದಿಕರಿಗಂತೂ ಅದು ತೀರಾ ಯುಕ್ತ ಈ ಹೊತ್ತಿನ ಕಷ್ಟ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣರಿಗೆ ಜೀವನೋಪಾಯದ ಚಿಂತೆ ಬಹುವಾಗಿರುವುದು ಸ್ವಾಭಾವಿಕ ಈ ಚಿಂತೆಯನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನದಲ್ಲಿ ಬ್ರಾಹ್ಮಣರು ಕುಲಧರ್ಮವನ್ನು ಬಿಡತಕ್ಕದ್ದಲ್ಲ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟು ಮತ್ತಿಗಾದರೂ ಕುಲವಿದ್ಯೆಯನ್ನು ಕಾಪಾಡಿಕೊಳ್ಳತಕ್ಕದ್ದು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 ಆದರೆ ಆ ಮದುವೆಯ ಸಂದರ್ಭದಲ್ಲಿ ನಾನು ಮಂಟಪದಲ್ಲಿದ್ದದ್ದನ್ನು ಅವರು ಕಂಡಿರಲಿಲ್ಲ ಗೃಹಸ್ಥರು ಎರಡನೇ ಸಾರಿಯ ಫಲದಕ್ಷಿಣೆಗಳನ್ನು ತರುವ ಪ್ರಯತ್ನದಲ್ಲಿದ್ದಾಗ ಪುರೋಹಿ ದೃಷ್ಟಿ ನನ್ನ ಮೇಲೆ ಬಿತ್ತು ಆಗ ಪುರೋಹಿತರು ನನ್ನ ಬಳಿ ಬಂದು ತಪ್ಪಾಯಿತೆಂದು ಅಂಗಲಾಚಿದರು ಹೇಗೋ ಸಮಜಾಯಿಸಿ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಒಬ್ಬನೊಬ್ಬ ಮನುಷ್ಯ ನನ್ನ ತಂದೆಯ ತದ್ದಿನ ಮಾಡಬೇಕಾಗಿದೆ ಎಂದು ತನಗೆ ಗತಿಯಿಲ್ಲವೆಂದು ನನ್ನ ಮತ್ತೊಬ್ಬ ವೈದಿಕ ಸ್ನೇಹಿತರಿಗೆ ಹೇಳಿಕೊಂಡಾಗ ಅವರು ಅಯ್ಯ ಪವಿತ್ರ ಕರ್ತವ್ಯವನ್ನು ಬಿಡತಕ್ಕದ್ದಲ್ಲ ನನ್ನ ಮನೆಗೆ ಬಾ ನಾನೇ ಹುಗ್ಗಿ ಪಾಯಸ ಮಾಡಿಸಿ ಬ್ರಾಹ್ಮಣ ಭೋಜನ ಮಾಡಿಸುತ್ತೇನೆ ಎಂದು ಹೇಳಿ ಸ್ವಂತ ವೆಚ್ಚದಿಂದ ಕರ್ಮ ಮಾಡಿಸಿದರು ಇಂಥದ್ದನ್ನು ಬಲ್ಲೆ ಆದದ್ದರಿಂದ ವೈದಿಕ ಸಮಸ್ಥರನ್ನು ನಾನು ಆಕ್ಷೇಪಣೆ ಮಾಡುವವನಲ್ಲ ಅವರಲ್ಲಿ ಸದ್ಬ್ರಾಹ್ಮಣರಿಷ್ಟೋ ಮಂದಿ ಇದ್ದಾರೆ ಇಂತ ನೂರು ಮಂದಿಯಿಂದ ಆಗುವ ಪುಣ್ಯ ಪ್ರಭಾವವನ್ನು ಯಾರು ಐದು ಮಂದಿಯ ಅಪಕಾರಿಯ ಬಿಡುತ್ತದೆ. ವೈದಿಕರು ದಕ್ಷಿಣೆಯಲ್ಲಿ ಆತುರವುಳ್ಳವರೆಂಬ ಅಪವಾದದಿಂದ ಪ್ರೀಸ್ಟ್ ಕ್ಯಾಪ್ಟ್ ಪುರೋಹಿತ ಕೈವಾಡ ಮೊದಲಾದ ಕೆಟ್ಟ ಮಾತುಗಳು ಹುಟ್ಟಿವೆ ಇಂಥ ಅಪವಾದವನ್ನು ತೊಲಗಿಸುವುದು ಶ್ರದ್ಧಾಳುಗಳ ಮೊದಲನೆಯ ಕೆಲಸ ಅದಕ್ಕೆ ಸಹಾಯಕವಾಗಬೇಕಾದವರು ವೈದಿಕರು ಅವರು ಮದುವೆ ಮುಂಜಿ ಮೊದಲಾದ ಸಂದರ್ಭಗಳಲ್ಲಿಯೂ ಇತರ ಕರ್ಮ ಪ್ರಸಕ್ತಿಯಲ್ಲಿಯೂ ಹಣದ ಅಂಶವನ್ನು ಕೋ ಕೂಡಿದ ಮಟ್ಟಿಗೂ ಕಡಿಮೆ ಮಾಡಬೇಕು ಅವಶ್ಯವಾದ ಕರ್ಮ ಆದರೆ ವೆಚ್ಚ ಹೆಚ್ಚದಿರಲಿ ಇದಕ್ಕೆ ಅಂಟಿಕೊಂಡಂತೆ ಒಂದು ಕರ್ತವ್ಯವಿದೆ ಲೌಕಿಕರಿಗೆ ಸಂಬಂಧಪಟ್ಟದ್ದು ಲೌಕಿಕರು ದಾನ ಕೊಡುವಾಗ ಮುಕ್ತಹಸ್ತರಾಗಿರಬೇಕು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 ವಿದ್ಯಾ ಇಲಾಖೆಯ ಡೆಪ್ಯುಟಿ ಡೈರೆಕ್ಟರ್ ಆಗಿದ್ದ ಡಿ ವೆಂಕಟರಾಮಯ್ಯನವರು ವೆಂಕಟರಾಮಯ್ಯನವರಿಗೂ ಶ್ರೀನಿವಾಸ ಶಾಸ್ತ್ರಿಗಳಿಗೂ ಗಾಢವಾದ ಸ್ನೇಹ ಇಬ್ಬರು ಮದ್ರಾಸ್ನಲ್ಲಿ ಎಲ್ಡಿ ಪರೀಕ್ಷೆಗಾಗಿ ಸಹಪಾಠಿಗಳಾಗಿದ್ದವರು ಮೇಲೆ ಪ್ರಸ್ತಾವಿಸಿದ ದಿವಸ ಬಹುಮಂದಿ ವಿದ್ಯಾವಂತರು ಅತಿಥಿಗಳಾಗಿ ಬಂದಿದ್ದರು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 ಒಬ್ಬಾನೊಬ್ಬ ಮಹಾನಿಯರು ಪುರೋಹಿತರನ್ನು ಕುರಿತು ಆಕ್ಷೇಪಣೆಯ ಮಾತನಾಡಿದರು ಆಕ್ಷೇಪಣೆ ಮಾಡಿದ ದೊಡ್ಡ ಮನುಷ್ಯರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಗೆದ್ದು ಮೇಲಧಿಕಾರ ಗಳಿಸಿದ್ದವರು ಹಾಗೆ ಅವರು ಸರಕಾರದ ಸೆಕ್ರೆಟರಿ ಪದವಿಗೆ ಬಂದಿದ್ದರು ಅವರು ವೈದಿಕರನ್ನು ಕುರಿತು ಆಡಿದ ಮಾತಿಗೆ ಶಾಸ್ತ್ರಿಗಳು ಹೇಳಿದ್ದು ಹೀಗೆ ಅಯ್ಯ ನೀವು ಆಗಾಗ ಕ್ಷೌರ ಮಾಡಿಸಿಕೊಳ್ಳುತ್ತೀರಲ್ಲ ಕ್ಷೌರಿಕನಿಗೆ ಏನು ಕೊಡುತ್ತೀರಿ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 ತೆಗೆದುಕೊಳ್ಳುವವನು ಬ್ರಾಹ್ಮಣನಾದರೆ ಅವನಿಗೆ ಇದು ಬಾರದು ಅದು ತಿಳಿಯದು ಅವನು ಹಾಗಿದ್ದಾನೆ ಹೀಗಿಲ್ಲ ಎಂದು ಎನ್ನುತ್ತಿರಲ್ಲ ಇದು ನ್ಯಾಯವು ವೈದಿಕ ಬ್ರಾಹ್ಮಣನಿಗೆ ಮೊದಲು ಉಪಪತ್ತಿ ಉಂಟು ಮಾಡಿ ಅವನಿಗೆ ಹೊಟ್ಟೆ ತುಂಬಾ ಊಟ ಮೈ ಬಟ್ಟೆ ಇಷ್ಟನ್ನು ಕೊಡುವ ಯೋಚನೆ ಏನಾದರೂ ಮಾಡಿದ್ದೀರಾ ಅಂತ ಯೋಚನೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಅವನು ಶಾಸ್ತ್ರ ಪಾರಂಗತನಾಗಿರಬೇಕು ಮಂತ್ರಾರ್ಥವನ್ನು ತಿಳಿದವನಾಗಿರಬೇಕು ಕರ್ಮ ರಹಸ್ಯವನ್ನರಿತವನಾಗಿರಬೇಕು ಎಂದೆಲ್ಲ ಹೇಳುವುದಕ್ಕೆ ನಿಮಗೆ ಬಾಯುಂಟೆ ಹೋಗಲಿ ನೀವು ತಿಳಿದುಕೊಂಡಿದ್ದೀರೋ ನಿಮ್ಮ ಮಹತ್ವಗಳನ್ನ ಈಗ ದೇವರು ನಿಮಗೆ ಅನುಕೂಲ ಮಾಡಿದ್ದಾನೆ ಒಳ್ಳೆ ಹುದ್ದೆಯದಲ್ಲಿದ್ದೀರಿ ಇಂಗ್ಲಿಷ್ನಲ್ಲಿಯೂ ವಿಜ್ಞಾನದಲ್ಲಿಯೂ ಯೋಗ್ಯತೆ ಸಂಪಾದಿಸಿದ್ದೀರಿ ಕೈ ತುಂಬಾ ಸಂಬಳ ಬರುತ್ತದೆ ಹೀಗಿರುವಾಗ ನೀವು ಮತ ವಿಚಾರಕ್ಕೆ ಕಾಲ ಕೊಟ್ಟಿದ್ದೀರಿ ಅಯ್ಯ ನೀವು ಕ್ಷೌರಕ್ಕೆ ಕೊಡುವಷ್ಟು ಕಾಲವನ್ನು ಮತ ವ್ಯಾಸಂಗಕ್ಕೆ ಕೊಡುತ್ತಿದ್ದೀರೋ ವೈದಿಕರೇನೋ ಅರ್ಥಜ್ಞಾನವಿಲ್ಲದವರು ನಿಮಗೆ ಅರ್ಥಜ್ಞಾನ ಸಂಪಾದಿಸಿಕೊಳ್ಳಲು ಈಗ ಅವಕಾಶವಿದೆಯಲ್ಲ ಈ ಅವಕಾಶವನ್ನು ಹೇಗೆ ಉಪಯೋಗಿಸಿಕೊಳ್ಳುವ ಕೊಳ್ಳುತ್ತಿದ್ದೀರಿ ಈ ರೀತಿ ಹೊರಟಿತು ಶಾಸ್ತ್ರಿಗಳ ವಾಕ್ ಪ್ರವಾಹ ನಮ್ಮ ಸ್ನೇಹಿತರು ಸುಸ್ತು ತಾಂಬೂಲ ಸಭೆ ಮುಗಿಯಿತು ಇದುವರೆಗೆ ವೈಯಕ್ತಿಕವಾದ ವರ್ತನೆಯನ್ನು ಕುರಿತು ಹೇಳಿದ್ದಾಯಿತು ಸಾಮೂ ವಾಗಿ ಆಗಬೇಕಾದ ಕೆಲಸ ಮುಖ್ಯವಾದದ್ದಿದೆ ಅದು ವಿಶೇಷವಾಗಿ ನಮ್ಮ ಮಠಾಧೀಶರುಗಳಿಂದ ಆಗಬೇಕಾದದ್ದು ಪ್ರತಿಯೊಂದು ಮಠದವರು ವರ್ಷಕ್ಕೊಂದು ಸಾರಿ ಸಭೆ ಸೇರಿ ಸಂಭಾವನೆ ಕೊಡಬೇಕಾದದ್ದು ಅಧ್ಯಾಪರಿಗೂ ಅಧ್ಯಾಪಕರಿಗೂ ವಿದ್ಯಾರ್ಥಿಗಳಿಗೂ ಸಹ ಇದು ಬಹು ಮುಖ್ಯವಾದ ಕೆಲಸ ಕಂಚಿ ಪೀಠದ ಗುರುಗಳವರು ಇಂಥ ಕಾರ್ಯಗಳನ್ನು ಕೆಲ ವರ್ಷಗಳಿಂದ ಕ್ರಮವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ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 ಇನ್ನು ಮುಂದಿನ ದೇಶ ಪರಿಸ್ಥಿತಿಯಲ್ಲಿ ಜೀವನದ ಶುತಿ ಶುಚಿತೆಗೂ ಸರಳತೆಗೂ ಶಾಂತಿಗೂ ಅವಕಾಶ ಬರುವರುತ್ತಾ ಇನ್ನು ಕಡಿಮೆಯಾಗುತ್ತದೆ ಭಾರತ ಸಂಸ್ಕೃತಿ ಎಂಬ ಮಾತಿನ ಘೋಷಣೆಯು ಸಂಸ್ಕೃತಾಭಿವೃದ್ಧಿಗಾಗಿ ಎಂಬ ಕಟ್ಟಡಗಳ ನಿರ್ಮಾಣವು ಎಷ್ಟು ಅತಿಶಯವಾಗಿ ಸಾಗಿದರೂ ವೇದಶಾಸ್ತ್ರಗಳ ವಿಷಯದಲ್ಲಿ ಸರಕಾರದ ಸಹಾನುಭೂತಿ ಇದ್ದೀತೆಂದು ನಿರೀಕ್ಷಿಸುವುದು ಅಸಾಧ್ಯ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 ಅದು ಇತರ ವರ್ಣಗಳಿಗೆ ಬೇಕಾದದ್ದಲ್ಲವೆಂದು ಯಾರೂ ಭಾವಿಸತಕ್ಕದ್ದಲ್ಲ ವೇದಶಾಸ್ತ್ರಗಳ ಸಂರಕ್ಷಣೆ ಸಮಸ್ತ ಹಿಂದೂ ಜನಾಂಗಕ್ಕೂ ಸೇರಿದ ಕರ್ತವ್ಯ ವೈದಿಕ ಸಂಸ್ಕೃತಿಯು ಎಲ್ಲ ಹಿಂದೂ ವರ್ಣಗಳಿಗೂ ಏಕಾ ಸೇರಿರುವ ಸ್ವತ್ತು ಹಿಂದೂ ಸಮಾಜಕ್ಕೆ ಏಕೆ ಸಮಸ್ತ ದೇಶಗಳಿಗೂ ವೈದಿಕ ಸಂಸ್ಕೃತಿಯು ಅತ್ಯಂತ ಮೌಲ್ಯವುಳ್ಳ ಸಂಪತ್ತು ವೈದಿಕ ಬ್ರಾಹ್ಮಣನೇನಿದ್ದರೂ ಈ ವಿಷಯದಲ್ಲಿ ಟ್ರಸ್ಟಿ ನ್ಯಾಸಪಾಲಕನಂತೆ ಇರುತ್ತಾನೆ ಅವನು ಇತರರ ಪ್ರಯೋಜನಕ್ಕಾಗಿ ತನ್ನ ವಿದ್ಯೆ ಸಂಪ್ರದಾಯಗಳನ್ನು ಕಾಪಾಡಿಕೊಂಡಿರಬೇಕಾದವನು ಸಮಸ್ತ ಹಿಂದೂ ಸಮಾಜದ ಪ್ರಯೋಜನಕ್ಕೋಸ್ಕರ ನಾನಾ ಹಿಂದೂ ಜಾತಿಗಳ ಹಿತಾರ್ಥವಾಗಿ ಸಮಸ್ತ ಲೋಕ ಆಗಬೇಕಾದದ್ದು ಬ್ರಾಹ್ಮಣ ಸಂರಕ್ಷಣೆ